ಮಗ ಹೊಟ್ಟಿ ಸೌವಾರ್ ಏನ ಗೊಬಮಗ ಹೊಟ್ಟಿ ತೌವಾರ್ ಮಗ ಹುಟ್ಟಿಯನ್ನ ಮಾಯವ ನಡಿಸಿ ಕದಾಡಿಸಿ ಎನ್ನ ಜನ್ಮವತಿಸಿ ಮಗ ಹೊಟ್ಟಿದವ್ವ ಏನಗ ಮಗ ಹೊಟ್ಟಿದವ್ವ ನವ್ವ ತಿಂಗಳವ್ವ ಮೈಯಲ ನೋವ ತಿಂದೆ ನೋವಾ ನವ್ವ ತಿಂಗಳವ್ವ ಮೈಯಲ ನೋವ ತಿಂದೆ ನೋವಾ ದೇಹಕ್ಕೆ ಹಸ್ತದ ಮಾಯಕ್ಕೆ ನಿಲು ಕದ ದೇಹಕ್ಕೆ ಹಸ್ತದ ಮಾಯ ಕೆ ನೀನು ಕದ ಮಾಸಗಾರ ನೋವ್ವ ಮಗ ಹೊತ್ತಿರವ್ವ ಏನಗೊವ ಮಗ ಹೊತ್ತಿರೊವ್ವ ಮಗ ಹುಟ್ಟಿ ಎನ್ನ ಮಾಯವ ನಳಿಸಿ ತಗ ಹಿಡಿಸಿ ಎನ್ನ ಜನ್ಮವ ಕಲಿಸಿದ ಮಗ ಹುಟ್ಟಿದವ್ವಾನ ಗೊಬ ಮಗ ಹೊ ಮಗ ಹುಟ್ಟಿದಾಗ ಮನೆಯೆಲ್ಲ ಬೆಳಕ ಕಂಡೆನೋವಾ ಮಗ ಹೊಟ್ಟಿದಾಗ ಮನೆಯೆಲ್ಲ ಬೆಳಕ ಕಂಡೆನೋವಾ ಬಾಳ ಜ್ಯೋತಿಗಳ ಹೂವ ಭಾನುಗಳ ಬಾಳ ಜ್ಯೋತಿಗಳ ಹೋವ ಬಾಣಗಳ ಬಾಳ ಕಂಡೆನೋವಾ ಮಗ ಹೊಟ್ಟೆನವ್ವ ಎನಗ ಮಗ ಹೊಟ್ಟೆನವ್ವ ಆಸೆ ಅಳಿಸಿದವ್ವಾ ಆರು ಆರು ಮೂರ ನಡೆಸಿದವ್ವಾ ಆಸೆ ಅಳಿಸಿದವ್ವಾ ಆರು ಮೂರ ನಡೆಸಿದವ್ವಾ ನೋರೆ ಬಿಟ್ಟು ಎನ್ನ ಪೂರನ ವಳಗೆ ಸೂರ್ಯ ಹುಟ್ಟಿದವ್ವಾ ನೋರ ಬಿಟ್ಟು ಎನಪೂರದ ಒಳಗೆ ಸೂರ್ಯುಟ್ಟಿದವ್ವಾ ಮಗ ಹುಟ್ಟಿದವ್ವಾಬ ಮಗಾ ಹುಟ್ಟಿದವ್ವಾ ಗಟ್ಟಿ ತೊಟ್ಟಿದವ್ವಾ ಆತಗಾಗಿ ಕಟ್ಟಿದೆ ಗಟ್ಟಿ ತೊಟ್ಟಿದವ್ವಾ ಆತಗಾಗಿ ಕಟ್ಟಿದೆವ್ವಾ ಪಂಚವರ್ಣದವ್ವ ಪಂಚವರ್ಣದವ್ವ ಪ್ರಭುವಿನ ತೂಗು ತೊಟ್ಟಿದವ್ವಾ ಪಂಚವರ್ಣದವ್ವ ಪ್ರಭುವಿನ ತೂಗು ತೊಟ್ಟಿದವ್ವ ಮಗ ಹುಟ್ಟಿದವ್ವ ಎನಗವ ಮಗ ಹೊಟ್ಟಿದವ್ವಾ ಯಾರ ಪುಣ್ಯ ನೋವ್ವ ನಮ್ಮರಿಗೆ ಗರುವ ತಂದಿಸೌವ ಯಾರ ಪುಣ್ಯ ನೋವ್ವ ನಿಮ್ಮರಿಗೆ ಗೌವ ಚೆಂದಾಗಿ ಆತನ ಪಾದಕ ಮುಂದ ಚೆನ್ನಾಗಿ ಆತನ ಪಾದಕ ಮುಂದ ಕನ್ನನ ಹೊಡೆದ ನೋವ್ವ ಮಗ ಹುಟ್ಟಿದವ್ವಾನಗುವ ಮಗ ಹುಟ್ಟಿದವ್ವಾ ಮಗ ಹುಟ್ಟಿ ಎನ್ನ ಮಾಯವ ನಳಿಸಿ ಜಗ ಬಿಡಿಸಿ ಎನ್ನ ಜನ್ಮವತನಿ ತುಗ ಮಗ ಹುಟ್ಟಿದವ್ವಾನಗುವ ಮಗ ಹೊಟ್ಟಿದವ್ವಾ